ಕೆಲವರು ಗಣ್ಯ ನತಕಿಯರು ಮುಳಬಾಗಿಲಿನ ಗುಳಿಗಂಟಿ ಪಾಳ್ಯದ ಸೀತಕ ಎಂಬಕ್ಕೆ ವೃದ್ಧ ವೈಶ್ಯೆ ಆಕೆ ಒಬ್ಬ ಸಾಕುಮಗಳನ್ನು ಮಾಡಿಕೊಂಡಿದ್ದಳು ಈಕೆಯ ಹೆಸರು ರತ್ನಾಸಾನಿ ಎಂದು ನನಗೆ ಜ್ಞಾಪಕ ಆ ಕಾಲದಲ್ಲಿ ನಮ್ಮ ಊರಿನಲ್ಲಿದ್ದ ಭರತಾಚಾರ್ಯರು ಪನಸಕಾಯಲ ವೆಂಕಟ ಸುಬ್ಬಾಭಟ್ಟರೆಂಬ ವೈದಿಕರು ನಾನು ಇವರನ್ನು ಕಂಡಾಗ ನನ್ನ ವಯಸ್ಸು ಎಂಟಿರಬಹುದು ಅವರದು ಎಪ್ಪತ್ತರ ಸುಮಾರು ಅವರನ್ನು ಊರಿನ ಗೋಷ್ಟಿಯಲ್ಲಿ ಗೌರವಿಸುತ್ತಿದ್ದರು ವೆಂಕಟ ನಾರಾಯಣ ಭಟ್ಟರೇ ಮೊದಲಾದ ರಸಿಕರು ಒಂದು ಸಾರಿ ವೆಂಕಟ ಸುಬ್ಬಾಭಟ್ಟರನ್ನು ಕೊಂಚ ಅಭಿನಯ ಮಾಡಬೇಕೆಂದು ಕೋರಿದರು ವೆಂಕಟ ಸುಬ್ಬಾಭಟ್ಟರು ಉತ್ತರ ಹೇಳಿದ್ದು ನನಗೆ ಸುಮಾರಾಗಿ ಜ್ಞಾಪಕವಿದೆ ಏನಯ್ಯ ನನಗೆ ಎಪ್ಪತ್ತಾಯಿತು ಗಡ್ಡ ಮೀಸೆ ನರೆಯಿತು ಮುಖ ಮೈ ಜಬ್ಬಲು ಬಿತ್ತು ಈಗ ಏನು ಕೇಳುತ್ತೀರಿ ನನ್ನ ಅಭಿನಯವನ್ನ ಮೈಯಲ್ಲಿ ಲವಲವಿಕೆ ಇದ್ದಾಗ ಅಭಿನಯ ಹೋಗಿ ಅಣಕವಾಗುತ್ತದೆ ಈಗ ಏನಿದ್ದರೂ ಈ ಯಾರನ್ನು ಕಟ್ಟಿಕೊಂಡು ಕಟ್ಟಿಗೊಂಡು ಏನಾಗ ಹೇಗಬೇಕಾಗಿದೆ ಅವರಿಗೆ ಬರುವುದಿಲ್ಲ ನನಗೆ ಮರೆಯುವುದಿಲ್ಲ ನೀಕು ಪಾಟಂ ಚೆಪ್ಪಿ ನಾಕು ಮಾನಂ ಪೋಯ ನೀಕೂ ವಚ್ಚೇಲೇದು ನಾಕು ಮರ್ಚೇಲೇದು ಇದನ್ನು ಕಮಾಚ ಹಾಡಿನ ಮಧ್ಯೆ ಸೇರಿಸಿ ಲೇವಡಿ ಮಾಡುತ್ತಿದ್ದರು ಶಿಕ್ಷಣ ವಿಧಾನ ಅವರು ಪಾಠ ಹೇಳುತ್ತಿದ್ದ ಮನೆ ನಾನು ಸ್ಕೂಲ್ಗೆ ಹೋಗುತ್ತಿದ್ದ ದಾರಿಯಲ್ಲಿತ್ತು ಆ ಮನೆಯ ನಡುಮನೆಯಲ್ಲಿ ಉತ್ತರದ ಗೋಡೆಯ ಪಕ್ಕದಲ್ಲೂ ದಕ್ಷಿಣದ ಗೋಡೆಯಲ್ಲೂ ದೃಢವಾಗಿ ಉಳಿದ ಗೂಟಗಳಿದ್ದವು ಆ ಗೂಟಗಳಿಂದ ಹಗ್ಗೆ ಬಿಗಿದು ನರ್ತನ ವಿದ್ಯಾರ್ಥಿಗಳ ಕಾಲಿಗೆ ಕಟ್ಟಿರುತ್ತಿದ್ದರು ಕುದುರೆಗೆ ಅಗಾಡಿ ಪಿಚಾಡಿ ಕಟ್ಟಿದಂತೆ ಈ ಕಟ್ಟುಗಳ ಉದ್ದೇಶವೇನೆಂದರೆ ವಿದ್ಯಾರ್ಥಿನಿ ಒಂದು ಗೊತ್ತಾದ ಗೆರೆಗಿಂತ ಮುಂದಕ್ಕೆ ಹೋಗಬಾರದು ಇನ್ನೊಂದು ಗೊತ್ತಾದ ಗೆರೆಗಿಂತ ಹಿಂದಕ್ಕೂ ಹೋಗಬಾರದು ಹೀಗೆ ನೃತ್ಯರಂಗದ ಮೇಲೆಗಳನ್ನು ನಿರ್ಬಂಧಪಡಿಸುವುದಕ್ಕಾಗಿ ಆಹಗದ ಹಗ್ಗದ ವ್ಯವಸ್ಥೆ ಹಾಗೆ ಗೊತ್ತಾದ ಪ್ರದೇಶದಲ್ಲಿ ಪ್ರದೇಶದಲ್ಲಿಯಾದರೂ ತಪ್ಪು ಹೆಜ್ಜೆ ಬೀಡಬಹುದಲ್ಲ ಆಗ ಹಿಮ್ಮಡಿಯ ಮೇಲೆ ಪೆಟ್ಟು ತಾಳಕ್ಕಾಗಿ ಒಂದು ಮರದ ಹಲಿಗೆಯನ್ನು ಅದರ ಮೇಲೆ ತಟ್ಟುವುದಕ್ಕಾಗಿ ಒಂದು ಮೋಟು ಕಟ್ಟಿಗೆಯನ್ನು ವೆಂಕಟ ಇಟ್ಟುಕೊಂಡಿ ಕೊಂಡಿರುತ್ತಿದ್ದರು ಅವರು ತಟ್ಟು ಕಟ್ಟಿಗೆಯಿಂದ ತಾಳ ಹಾಕಿ ನರ್ತಕಿಯ ಪಾದವಿನ್ಯಾಸಕ್ಕೆ ಆಜ್ಞೆ ಸೂಚಿಸುತ್ತಿದ್ದರು ಹೀಗೆ ತೈ ತಕತೂಂ ತದಿಕ್ಕಿಣ ತದಿಗಿಣ ತೋಂ ತಾ ತಾ ತಕ್ಕಿಟ ತೋಂ ಹೀಗೆ ಶೊಲ್ಲಂಕಟ್ಟುಗಳನ್ನು ಹೇಳುತ್ತಾ ನರ್ತಕಿ ಹೆಜೆ ತಪ್ಪಿಸಿದರೆ ಆಕೆಯ ಹಿಮ್ಮಡಿಯ ಮೇಲೆ ಪೆಟ್ಟುಕೊಡುತ್ತಾ ತಿದ್ದುವರು ಒಂದೊಂದು ಸಾರಿ ಕೋಪ ಬಂದಾಗ ತಪ್ಪಿತವಾ ವೆರಿ ಎಂದು ಬೈದದ್ದು ಉಂಟು ಅವರು ಬೈದರೆ ಕಟ್ಟಿಗೆಯಿಂದ ಕುಟ್ಟಿದರೆ ಶಿಷ್ಯರು ನಗುತ್ತಿದ್ದದು ಉಂಟು ಇದೆಲ್ಲ ಮೊದಮೊದಲಿನ ವಿಧಿಗಳು ಅಭಿನಯ ಇದಕ್ಕಿಂತ ಮೇಲ್ಮಟ್ಟದ್ದು ರತ್ನಾಸಾನಿ ವೆಂಕಟ ವೆಂಕಟಸುಬ್ಬಾ ಭಟ್ಟರವರಲ್ಲಿ ತಯಾರಾಗಿದ್ದ ನರ್ತಕಿ ಮೇಲೆ ಹೇಳಿದ ರತ್ನಾಸಾನಿ ಆಕೆ ಚೆನ್ನಾಗಿ ವಿದ್ಯೆ ಕಲಿತಿದ್ದಳೆಂದು ಊರಿನ ರಸಿಕರು ಹೇಳಿಕೊಳ್ಳುತ್ತಿದ್ದರು ಆಕೆಯ ಗೆಜ್ಜೆ ಪೂಜೆ ನನ್ನ ಕುಲಗುರುಗಳಾದ ವೇದಮೂರ್ತಿ ವೆಂಕಟರಾಮ ಭಟ್ಟರವರ ಮನೆಯಲ್ಲಿ ನಡೆಯಿತು ಅವರದು ನಮ್ಮ ಮನೆಯ ಎದುರುಮನೆ ಅಲ್ಲಿ ಪೂಜೆಯಾದ ಮೇಲೆ ಆ ಶ್ರೀ ಮದಾಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಕೋದಂಡರಾಮ ಸನ್ನಿಧಿಯಲ್ಲಿ ನರ್ತನವಾಯಿತು ಅದೇ ರಾತ್ರಿಯೋ ಅಥವಾ ಅಲ್ಲಿಂದ ಮೂರು ನಾಲ್ಕು ದಿವಸ ಕಳೆದ ಮೇಲೆ ಒಂದು ರಾತ್ರಿಯೋ ಶ್ರೀರಾಮದೇವರ ಉತ್ಸವ ನಡೆಯಿತು ಮೆರವಣಿಗೆ ನಮ್ಮ ಮನೆಯಿದ್ದ ಬೀದಿಯಲ್ಲಿ ಬರುವುದು ವಾಡಿಕೆ ನನ್ನ ತಾತಂದಿರು ಧರ್ಮದರ್ಶಿಯಾಗಿದ್ದ ಕಾರಣದಿಂದಲೋ ಅಥವಾ ವೆಂಕಟರಾಮ ಭಟ್ಟರು ಗೆಜ್ಜೆ ಪೂಜೆ ಮಾಡಿಸಿದ ಗುರುವೆಂಬ ಕಾರಣದಿಂದಲೋ ಆ ಮೆರವಣಿಗೆ ನಮ್ಮ ಮನೆಯ ಮುಂದೆ ಹದಿನೈದು ಇಪ್ಪತ್ತು ನಿಮಿಷ ನಿಂತು ರತ್ನಾಸನಿಯ ನೃತ್ರ ನೃತ್ಯಾಭಿನಯಗಳನ್ನು ನೋಡಲು ನನಗೆ ಅವಕಾಶವಾಯಿತು ಆಗ ಹಾಡುತ್ತಿದ್ದವರು ಅದೇ ಜಾತಿಯ ಕೆಲವರು ಹೆಂಗಸರು ಪಿಟೀಲು ನುಡಿಸುತ್ತಿದ್ದವರು ನಟುವ ಮಾದಯನವರು. ಮಾದಯ್ಯನವರು ಮುದ್ದಳೆ ನುಡಿಸುತ್ತಿದ್ದವರು ಮೇಲೆ ಹೇಳಿದ ಸೀತಕ್ಕನ ತಮ್ಮ ನಟುವ ಸೀತಾರಾಮಯ್ಯನವರು ಆಗ ಹಾಡುತ್ತಿದ್ದ ಹಾಡು ಕಮಾಚರಾದದ್ದು ಸಾಂಬಶಿವನವೇ ರಜತಾಗಿರಿ ಸಾಂಬಶಿವನವೇ ಪರಮದಯ ಕರುಡನುಚು ಮೊರಲಿಡುತ್ತೋ ನಿರತಮುನಾ ಪರಾತ್ಪರ ಶುಭಾಕರ ಶಂಕರಾಯನಿ ಇದನ್ನು ರತ್ನಾಸಾನಿ ಅಭಿನಯಿಸುತ್ತಿದ್ದಳು ಆಗ ಆಕೆ ಮಾಡಿದ ಬಾಹುವಿನ್ಯಾಸವು ಹಸ್ತ ಮುದ್ರಿಕೆಯು ನೋಡಿದವರ ಮನಸ್ಸಿನಲ್ಲಿ ಅನುಭವ ಕಾರಕವಾಯಿತು ಅಲ್ಲಿ ಮುಖ್ಯವಾದದ್ದು ಅವಯವವಲ್ಲ ಅಭಿನಯ ಬಾಹುವಿನ್ಯಾಸ ರೇಖಾ ಸೌಂದರ್ಯ ನಮ್ಮ ಗಣ್ಯರಾಗಿದ್ದ ನರ್ತಕಿಯರು ಅನೇಕರಿದ್ದರು ಬೈರಕೂರು ವೆಂಕಟಲಕ್ಷ್ಮಾನಿ ಚೌಗುಪಾಳ್ಯದ ವೆಂಕಟಾಸಾನಿ ಮಗಳು ಕಮಲಾಸಾನಿ ಗೌರಕ್ಕ ಪದ್ಮಾವತಿ ಸಹೋದಿಯರು ಸಹೋದರಿಯರು ತುಳಸಿ ತುಳ ತುಳಸಾಸಾನಿ ನಟುವ ಅಪ್ಪಾಜಯ್ಯನ ಮಕ್ಕಳು ವೆಂಕಟ ಲಕ್ಷ್ಮಾನಿ ಇವರಲ್ಲಿ ಬೈರಕೂರು ವೆಂಕಟ ಲಕ್ಷ್ಮಣ ಲಕ್ಷ್ಮನ ನರ್ತನ ಅಭಿನಯಗಳು ಪ್ರಸಿದ್ಧವಾದವು ಆಕಿಗೆ ಸಂಗೀತ ಭರತನಾಟ್ಯಗಳ ಜ್ಞಾನ ಮಾತ್ರವಲ್ಲದೆ ಕೊಂಚ ಸಾಹಿತ್ಯ ಜ್ಞಾನವೂ ಇತ್ತು ಜಯದೇವನ ಅಷ್ಟಪದಿಗಳು ಕೃಷ್ಣ ಕರ್ಣಾಮೃತ ಇವನ್ನು ಹಾಡಿ ಅಭಿನಯಿಸುತ್ತಿದ್ದಳು ಆದ್ದರಿಂದ ರಸಿಕರು ಆಕೆಯ ಮನೆಯಲ್ಲಿ ಸೇರುತ್ತಿದ್ದರು ವಿಸ್ಪೀಠು ಹರಟೆಗಳಿಗಾಗಿ ಅವರಲ್ಲಿ ಮುಖ್ಯರು ವೆಂಕಟ ನಾರಾಯಣ ರಾಮಚಂದ್ರಾಚಾರ್ಯರು ತಬಲದ ಮುನಿಸ್ವಾಮಾಚಾರ್ಯರು ಅರ್ಚಕ ಶ್ರೀನಿವಾಸಾಚಾರ್ಯರು ಇತ್ಯಾದಿ ನಮ್ಮ ತಂದೆಯೂ ಹೋಗುತ್ತಿದ್ದುದುಂಟು ಆಕೆಯನ್ನು ಯಾರೂ ಹೀನಾಯ ಮಾಡಿ ಕಂಡವರಲ್ಲ ಆಕೆಯ ಅಣ್ಣ ನಾರಾಯಣ ಸ್ವಾಮಪ್ಪ ಎಂಬಾತ ಸಂಗೀತಶಾಸ್ತ್ರವನ್ನು ಬಲ್ಲವ ಆತ ಭಾನು ಭಾನುವಾರವೂ ಸೂರ್ಯ ನಮಸ್ಕಾರ ಮಾಡುತ್ತಿದ್ದದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಸ್ನಾನ ಮಾಡಿ ನಾಮಧಾರಣ ಮಾಡಿ ಕಳಶವಿಟ್ಟು ಪೂಜೆ ಮಾಡಿ ಅದಕ್ಕೆ ಹನ್ನೆರಡು ಸಾರಿ ಪ್ರದಕ್ಷಿಣೆ ಮಾಡಿ ಅನಂತರ ಕಳಶದ ತೀರ್ಥವನ್ನು ಸೇವಿಸಿ ಬೇರೆ ಕೆಲಸಕ್ಕೆ ಬರುತ್ತಿದ್ದ ಊರಿನ ಗೃಹಸ್ಥರೆಲ್ಲ ಎಲ್ಲ ಉತ್ಸವ ಸಂದರ್ಭಗಳಲ್ಲಿಯೂ ವೆಂಕಟಲಕ್ಷ್ಮ ಲಕ್ಷ್ಮಾ ಸಾನಿಯನ್ನು ಅರಿಶಿನ ಕುಂಕುಮಕ್ಕೆ ಕರೆಯುತ್ತಿದ್ದುದುಂಟು ನಮ್ಮ ಮನೆಯಲ್ಲಿಯೂ ನಮ್ಮ ಗುರುಗಳ ಮನೆಯಲ್ಲಿಯೂ ಆಕೆಯನ್ನು ನಮ್ಮ ಮನೆ ಹೇಗೆ ಸರಂತೆ ಕಾಣುತ್ತಿದ್ದರು ನನ್ನ ಬಾಲ್ಯದಲ್ಲಿ ತಿರುಪತಿ ದೇವಾಲಯಕ್ಕೆ ಸಲ್ಲಬೇಕಾದದ್ದನ್ನು ಸಲ್ಲಿಸುವುದಕ್ಕೆ ಮುಂಚೆ ವೆಂಕಟಲಕ್ಷ್ಮನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಮುಂದೆಲೆಗೆ ಮೊಗ್ಗಿನ ಕುಲಾವಿ ಹೊಲಿದು ಹೆರಳು ಹಾಕಿ ಮಲ್ಲಿಗೆ ಜಡೆ ಹಾಕುತ್ತಿದ್ದಳು ಅಲ್ಲದೆ ನಾನು ಮನೆಯಲ್ಲಿದ್ದರೆ ತಾನು ಮಾಡಿದ ಹೂವಿನ ಸಿಂಗಾರ ನರುಗಿ ಹೋಗುತ್ತದೆಂದು ಹೇಳಿ ರಾತ್ರಿ ನನ್ನ ಊಟವಾದ ಮೇಲೆ ನನ್ನನ್ನು ತನ್ನ ಮನೆಗೆ ಕರೆದುಕೊಂಡು ಹೋಗಿ ಹೋಗಿರಿಸಿಕೊಳ್ಳುತ್ತಿದ್ದಳು ಮಾರನೆಯ ಬೆಳಗ್ಗೆ ಪೇಟೆ ಪೇಟೆಯಲ್ಲಿಯೂ ನನ್ನ ಮೆರವಣಿಗೆ ಆಕೆ ನನ್ನೊಡನೆ ಬಂದು ತಾನು ಮಾಡಿದ ಸಿಂಗಾರವನ್ನು ಹೆಮ್ಮೆಯಿಂದ ತೋರಿಸುತ್ತಿದ್ದಳು ವೆಂಕಟಲಕ್ಷ್ಮನು ಗರಿಮಾಪಣಕ್ಕಿ ಎಂಬ ವರ್ಣವನ್ನು ಹಾಡಿ ಅಭಿನಯಿಸುತ್ತಿದ್ದಳು ಅಲ್ಲದೆ ಅನೇಕ ಕನ್ನಡ ಜಾವಳಿಗಳನ್ನು ಹಾಡಿ ಅಭಿನಯಿಸಿದ್ದನ್ನು ನಾನು ನೋಡಿದ್ದೇನೆ ಕಾನಡ ರಾಗದ ಕರೆಯೇ ಆತನ ನೀನು ಎಂಬ ಜಾವಳಿ ಅತ್ಯಂತ ಮೋಹಕವಾಗಿರುತ್ತಿತ್ತು ಕರೆಯೇ ಆತನ ನೀನು ಕರೆಯೇ ಆತನೀಗ ಕರೆಯೇ ಆತನೀಗ ಸರಸರಿ ಇಲೆಗೆ ಬೇಗ ಹರುಷಧಿ ಬರನೇಕೆ ಬರತನೋ ಅವನನ್ನ ಕರೆಯೇ ಇಂತ ಹಾಡುಗಳಲ್ಲಿ ಮಾತುಗಳು ಬಳಕೆವು ಸ್ವಾರಸ್ಯವಿರುವುದು ಮಾತಿಗೂ ಮಾತಿಗೂ ನಡುವೆ ಇರುಕಿಸುವ ಮೊದಲ ಕೊರಲ ಕೊಂಕುಗಳಲ್ಲಿ ಕುಲುಕುಗಳಲ್ಲಿ ಕಣ್ಣ ಕೈಯ ಮುದ್ರಿಕೆಗಳಲ್ಲಿ ಈ ಅವಾಂತರ ಸಂಗತಿಗಳಿಂದ ಮಾತುಗಳಿಗೆ ಭಾವಪುಷ್ಟಿ ಬಂದು ಹಾಡು ಕೃತಕೃತ್ಯವಾಗುತ್ತದೆ ಯಾ ಕನ್ನಡ ಜಾವಳಿಗಳು ಈಗ ಎಲ್ಲಿಹೋದವು ಹೋದವೋ ತಿಳಿಯದು ವೆಂಕಟಲಕ್ಷ್ಮನಿಗೆ ಸ್ವಂತ ಮನೆ ಜಮೀನು ಎಲ್ಲ ಇದ್ದವು ಒಳ್ಳೆಯ ರೂಪ ಕಳೆಕಳೆಯಾದ ಮುಖ ಗಂಭೀರವೂ ದೊಡ್ಡ ಮನುಷ್ಯತನವೂ ಆಕೆಯಲ್ಲಿ ಸ್ವಾಭಾವಿಕವಾಗಿದ್ದವು ಒಂದು ದಿನ ಯಾವುದೋ ಸಂದರ್ಭದಲ್ಲಿ ಆಕೆ ಇಷ್ಟಮಿತ್ರರ ನಡುವೆ ಒಂದು ಅಷ್ಟಪದಿಯನ್ನು ಅಭಿನಯಿಸಿದ್ದು ನನಗೆ ಜ್ಞಾಪಕವಿದೆ ಅದೇ ಅಷ್ಟಪದಿಯನ್ನು ನಾನು ಬಹು ವರ್ಷಗಳಾದ ಮೇಲೆ ಬೆಂಗಳೂರು ನಾಗರತ್ನಮ್ಮನವರು ಅಭಿನಯಿಸಿದ್ದನ್ನು ಕಂಡೆ ಆ ಅಷ್ಟಪದಿ ಹೀಗೆ ಯಾ ಹಿ ಮಾಧವ ಕೇಶವ ಮಾವದ ಕೃತವವಾದಂ ಇದನ್ನು ವೆಂಕಟರಕ್ಷಮ್ಮ ಯಾವ ರಾಗದಲ್ಲಿ ಹಾಡಿದ್ದಳೋ ನನಗೆ ಆಗ ತಿಳಿಯುವಷ್ಟು ಪ್ರಜ್ಞೆ ಇರಲಿಲ್ಲ ನಾಗರತ್ನಮ್ಮನವರು ಹಾಡಿದ್ದು ಮೋಹನ ರಾಗದಲ್ಲಿ ಅದರಲ್ಲಿ ವಿಶೇಷವಿರುವುದು ಮುಖ್ಯವಾಗಿ ರಾಗದಲ್ಲ ಒಂದೇ ಪದವನ್ನು ವಿವಿಧ ಭಾವಗಳಿಗೆ ಅಳವಡಿಸಿಕೊಂಡಿ ಯಾಹಿ ಎಂದರೆ ಹೋಗು ಎಂದರ್ಥ ರಾಧೆಯು ಕೃಷ್ಣನನ್ನು ಇದರ ಭಾವವೇನು ದೂರ ಕಳಿಸಬೇಕು ಎಂಬುದೇ ಹತ್ತಿರ ಎನ್ನುವುದೇ ಬೇಸರವೇ ಆಕ್ಷೇಪಣೆಯೇ ನಿರಾಶೆಯೇ ಪ್ರೇಯಸ್ಸಿಯು ತನ್ನ ಪ್ರಿಯನನ್ನು ಕುರಿತು ಹೋಗು ಎಂಬ ಮಾತನ್ನು ಎಷ್ಟೋ ಅರ್ಥಗಳಲ್ಲಿ ಬಳಸಬಲ್ಲಳೆಂಬುದು ಅನುಭವ ರಸಿಕರಿಗೆ ತಿಳಿದಿರುವ ವಿಷಯ ಹೋಗು ದೂರ ಹೋಗು ಹತ್ತಿರವಿಡಬೇಡ ಹೋಗು ಹೋಗಪ್ಪ ಬೇಸರವಾಗಿದೆ ಹೋಗು ಹೋಗಪ್ಪ ನೀ ಕೆಟ್ಟವನು ಹೋಗು ಹೋಗಬೇಡ ಒಂದೇ ಮಾತಿನಿಂದ ಈ ಪರಸ್ಪರ ವ್ಯತಿರಿಕ್ತಗಳಾದ ಭಾವಗಳನ್ನು ಮುಖಾಭಿನಯಗಳಿಂದ ವ್ಯಕ್ತಪಡಿಸುವುದು ನೈಪುಣ್ಯ ಮುಖಚೇಷ್ಟೆಯ ಜೊತೆಗೆ ಮೂಲ ಮೂಲಗುವುದು ಮೊದಲಾದ ಧ್ವನಿಚೇಷ್ಠಿತಗಳು ಪೋಷಕಗಳಾಗುತ್ತವೆ ಹಾಗೆ ಭಾವೋದೀಪನ ರಸಪುಷ್ಟಿ ಈ ಕಾರಣದಿಂದ ಹೃದಯ ಶಿಕ್ಷಣದ ಸಾಧನಗಳಲ್ಲಿ ಮುಖಭಂಗಿ ಧ್ವನಿಭಂಗಿಗಳಿಗೆ ಈ ಒಂದು ಪ್ರಮುಖ ಸ್ಥಾನ ಉಂಟಾಗಿದೆ ಚೇಷ್ಟಿತದ ರೂಪಾಂತರಗಳನ್ನೇ ಸಾಹಿತ್ಯದಲ್ಲಿ ವಕ್ರೋಕ್ತಿ ಮೊದಲಾದ ಹೆಸರುಗಳಿಂದ ಕರೆಯುವುದು ಶೃಂಗಾರ ಕ್ಷೇತ್ರದಲ್ಲಿ ಹೃದಯದ ಅಹ್ ಭಾವಗಳನ್ನು ಎಬ್ಬಿಸಿ ವಿಕಾಸಕ್ಕೆ ತರುವುದು ನರ್ತನಾಭಿನಯದ ಮುಖ್ಯೋದ್ದೇಶ ಈ ಉಪಕರಣಗಳಿಲ್ಲದೆಯೇ ಭಾವೋದ್ರೇಕವಾಗುತ್ತವದಲ್ಲ ಎಂದು ಕೆಲವರು ವಾದಿಸಿಯರು ಕೇಸರಿ ಪಚ್ಚ ಕರ್ಪೂರವಿಲ್ಲದೆಯೇ ಹಸಿವಾಗುತ್ತದೆ ಆದರೆ ರಸಿಕ ಭೋಜನಕ್ಕೆ ಪರಿಮಳ ಬೇಕು ಗಬಗವನೇ ತುರುಕುವುದು ರಸಿಕ ಭೋಜನವಲ್ಲ ರಸಿಕತೆಯ ವಿಷಯ ಬೇರೆ ನಾನು ಪ್ರಸ್ತಾಪಿ ನಾಯಕ ಸಾನಿಯಲ್ಲಿ ಎಲ್ಲರೂ ಸಂಗೀತ ನರ್ತನಶಾಸ್ತ್ರಗಳ ಪರಿಚಯವನ್ನು ಅಷ್ಟಿಷ್ಟು ಸಂಪಾದಿಸಿದ್ದವರು ಅಪ್ಪಾಜಿಯ ಮಕ್ಕಳು ಎಂಬುವರ ತಾಪೆ ಬಹುಜನಕ್ಕೆ ಪ್ರಿಯವಾಗಿತ್ತು ಅಪ್ಪಾಜಯ್ಯನ ಮಕ್ಕಳು ಮೂರು ನಾಲ್ಕು ಮಂದಿ ಎಂದು ಜ್ಞಾಪಕ ಅವರೆಲ್ಲರೂ ಸೊಗಸಾಗಿ ನರ್ತನ ಮಾಡುತ್ತಿದ್ದರು ಸುಂದರಿಯರು ಒಬ್ಬಾಕೆ ಕೊಂಚ ಸ್ಥೂಲ ಅಪ್ಪಾಜಯ್ಯನಿಗೆ ಸ್ವಂತ ಮನೆ ಗದ್ದೆ ಹೊಲ ಇದ್ದವು ಗೌರಿ ಪದ್ಮಾ ಇವರುಗಳ ಹಾಡುಗಾಳಿ ಹಾಡುಗಾರಿಕೆ ಸೊಗಸು ಪದ್ಮಾ ಸ್ವಲ್ಪ ಮಸುಕು ಬಣ್ಣ ಅವಳ ಶರೀರ ಬೆಳಗುಗೊಳಿಸುವಂಥದು ತುಳಸಾಸಾನಿ ನಾನು ಇದುವರೆಗೆ ನೋಡಿರುವ ಸ್ತ್ರೀ ವಿಗ್ರಹಗಳಲ್ಲಿ ತುಳಸಾಸಾನಿಯ ರೂಪವನ್ನು ಧ್ಯಾನಿಸಿದರೆ ಆಗುವ ಅಪ್ಯಾಯನ ಇನ್ನಾವುದರಿಂದಲೂ ಅಗಲಾರದೆಂದು ಹೇಳಿಯೇನು ಅದು ಸೌಮ್ಯವು ಶಾಂತಿಕರವು ಆದ ಸೌಂದರ್ಯ ಸೌಂದರ್ಯದಲ್ಲಿ ನಾನಾ ಪ್ರಕಾರಗಳುಂಟು ಕೆಲವು ಮನಸ್ಸನ್ನು ಕೆರಳಿಸುತ್ತವೆ ಕೆಲವು ಆವೇಶ ತರುತ್ತವೆ ಕೆಲವು ಹೆಚ್ಚಿನ ವಿವ ವಿಕಾರವನ್ನು ತರುತ್ತವೆ ಇನ್ನು ಕೆಲವು ಮನಸ್ಸಿಗೆ ತಲ್ಲಣ ಉಂಟು ಮಾಡದೆ ಮಾಡುತ್ತವೆ ಕೆಲಕಿದ ಮನಸ್ಸು ಶಾಂತವಾಗುವಂತೆ ಮಾಡುತ್ತವೆ ನಮ್ಮ ತುಳಸಾ ಸಾನಿಯದು ಅಂತ ಮನ ರೂಪ ಆಕೆಯ ಆಕಾರ ಎತ್ತರವಾದದ್ದು ಗಾತ್ರವನ್ನು ದಪ್ಪವೆಂದು ತೋರಿಸದೆ ಇರುವಷ್ಟು ಉದ್ದ ಮುಖ ಕೊಂಚು ಕೋಲ್ಮುಖ ಬಣ್ಣ ಬಿಳುಪು ಆದರೆ ತುಂಬಾ ಬಿಳುಪಲ್ಲ ಆನೆಯ ಬಣ್ಣವೆಂದು ಹೇಳಬಹುದು ಆಕೆ ಹೆಚ್ಚು ಆಭರಣಗಳನ್ನು ತರಿಸುತ್ತಿದ್ದಳು ಅಲ್ಲ ಸಾಮಾನ್ಯವಾದ ಉಡುಪಿನಲ್ಲಿರುತ್ತಿದ್ದಳು ನಾನು ಸ್ಕೂಲಿಗೆ ಹೋಗುವ ದಾರಿಯಲ್ಲಿಯೇ ಆಕೆಯ ಮನೆ ನಮ್ಮ ಮನೆಯಿಂದ ಅರ್ಧ ಮುಖಾಲು ಫಲ್ಲಾಂಗು ಒಂದೊಂದು ದಿನ ನನ್ನನ್ನು ಕರೆಯುವಳು ಬಾಳೆಯ ಹಣ್ಣೋ ದ್ರಾಕ್ಷಿಯೋ ಕೊಟ್ಟು ಓದಿ ಬುದ್ಧಿವಂತನಾಗು ಎನ್ನುವಳು ಕೊಂಚ ಕೊಂಚ ಹಾಸ್ಯ ಮಾಡುವಳು ಒಂದೊಂದು ದಿನ ತಲೆಬಾಚಿ ಹೆಣೆಯುವಳು ಆಕೆಯ ಮುಖಭಾವದಿಂದಲೂ ಮಾತುಕತೆಯ ರೀತಿಯಿಂದಲೂ ನನಗೆ ತುಂಬಾ ಸಂತೋಷವಾಗುತ್ತಿತ್ತು ಈಗ ನನಗನ್ನಿಸುತ್ತದೆ ಒಬ್ಬ ಒಳ್ಳೆಯ ದೊಡ್ಡಕ್ಕನನ್ನು ಪಡೆದ ಮಗುವಿಗೆ ಸಿಗುವ ಸೌಖ್ಯ ಅಂತಹದ್ದು ಎಂದು ಅಷ್ಟು ವಾತ್ಲೇ ಹಾಕಿಯದು ಕೆಲವು ದಿನ ದಿನದ ಮೇಲೆ ಆಕೆ ಊರು ಬಿಟ್ಟು ಬೇರೆ ಕಡೆ ಹೋದಳು ಚಿನ್ನದ ಗಣಿಯ ಪ್ರಾಂತದ ಯಾರೋ ಒಬ್ಬ ಸಾಹುಕಾರರು ಅಲ್ಲಿ ಕಾಂಟ್ರಾಕ್ಟ್ ಮಾಡುತ್ತಿದ್ದವರು ಆಗಾಗ ಆಕೆಯ ಮನೆಗೆ ಬಂದು ಹೋಗುತ್ತಿದ್ದರು ಅವರು ಬರುತ್ತಿದ್ದದ್ದು ಬೈಸಿಕಲ್ಲಿನ ಮೇಲೆ ಎಪ್ಪತ್ತು ವರ್ಷಗಳ ಕೆಳಗೆ ಬೈಸಿಕಲ್ಲು ನಮ್ಮ ಊರಿಗೆ ಅಪರೂಪದ ವಸ್ತುವಾಗಿದ್ದರಿಂದ ಆ ಸಾಹುಕಾರರ ಬರೋಣ ಹೋಗೋಣ ಜನರ ಗಮನವನ್ನು ಸೆಳೆದಿತ್ತು ತುಳಸಮ್ಮನು ಆತನ ಆಶ್ರಯವನ್ನು ಸೇರಿದ ಮೇಲೆ ನನಗೆ ಆಕೆಯ ಸಮಾಚಾರ ತಿಳಿಯಲಿಲ್ಲ ಆದರೆ ಒಬ್ಬ ಒಳ್ಳೆಯ ಹೆಂಗಸು ನಮ್ಮ ಊರು ಬಿಟ್ಟಳಲ್ಲ ಎಂದು ಅವರಿವರು ಆಡಿಕೊಂಡದ್ದು ನನ್ನ ನೆನಪಿನಲ್ಲಿದೆ